ಲೂಕನು ಬರೆದ ಸುವಾರ್ತೆ ಅಧ್ಯಾಯ ಅಧ್ಯ ಸ್ನಾನಿಕನಾದ ಯೋಹನನು ಉಪದೇಶ ಮಾಡಿದ್ದು ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಣಕ್ಕೆ ಬಂದ ಹದಿನೈದನೆಯ ವರುಷದಲ್ಲಿ ಪೊಂತ್ಯಪಿಲಾತನು ಯೂದಾಯಕ್ಕೆ ಅಧಿಪತಿಯು ಹೆರೋದನು ಗಲೀಲಾಯಕ್ಕೆ ಉಪರಾಜನು ಅವನ ತಮ್ಮನಾದ ಪಿಲಿಪನು ಇಥುರಾಯ ನೀತಿ ಸೀಮೆಗಳಿಗೆ ಉಪರಾಜನು ಲುಸನ್ಯನು ಅಭಿಲೇನೆಗೆ ಉಪರಾಜನು ಆಗಿರುವಲ್ಲಿ ಅನ್ನನು ಕಾಯಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರಿಯನ ಮಗನಾದ ಯೋಹನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಅವನು ಯೋರ್ಧನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದನು ಇದು ಯಶಾಯನೆಂಬ ಪ್ರವಾದಿಯ ಗ್ರಂಥದಲ್ಲಿ ಬರೆದಿರುವ ಮಾತಿಗೆ ಅನುಸಾರವಾಗಿ ನಡೆಯಿತು ಆ ಮಾತು ಏನೆಂದರೆ ಕರ್ತನ ದಾರಿಯನ್ನು ಸಿದ್ದ ಮಾಡಿರಿ ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಲ್ಲಾ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು ಡೊಂಕಾಗಿರುವಂಥದು ನೀಟಾಗುವುದು ಕೊರಕಲಾದ ದಾರಿಗಳು ಸಮವಾಗುವವು ಎಲ್ಲಾ ಮನುಷ್ಯರು ದೇವರಿಂದ ಸಿದ್ದವಾಗುವ ರಕ್ಷಣೆಯನ್ನು ಕಾಣುವರು ಎಂಬುದಾಗಿ ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದೇ ಹೀಗಿರಲಾಗಿ ಅವನು ತನ್ನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಹೊರಟು ಜನರ ಗುಂಪುಗಳಿಗೆ ಎಲೈಸರ್ಪಜಾತಿಯವರೇ ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೂ ಉಪದೇಶ ಮಾಡಿದವರಾರು ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ ಅಬ್ರಹಾಮನು ನಮಗೆ ಮೂಲಪುರುಷನಲ್ಲವೇ ಎಂದು ನಿಮ್ಮೊಳಗೆ ಅಂದುಕೊಳ್ಳುವವರಾಗಬೇಡಿರಿ ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿಯದೆ ಒಳ್ಳ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ಎಂದು ಹೇಳಿದನು ಆಗ ಆ ಗುಂಪಿನವರು ಹಾಗಾದರೆ ನಾವೇನು ಮಾಡಬೇಕು ಎಂದು ಅವನನ್ನು ಕೇಳಿದ್ದಕ್ಕೆ ಅವನು ಎರಡು ಅಂಗಿಗಳುಳ್ಳವನು ಇಲ್ಲದವನಿಗೆ ಒಂದು ಕೊಡಲಿ ಆಹಾರವುಳ್ಳವನು ಇಲ್ಲದವನಿಗೆ ಕೊಡಲಿ ಎಂದು ಅವರಿಗೆ ಹೇಳಿದನು ಸುಂಕದವರೂ ಸಹ ದೀಕ್ಷಾ ಸ್ನಾನ ಬಂದು ಗುರುವೆ ನಾವೇನು ಮಾಡಬೇಕು ಎಂದು ಅವನನ್ನು ಕೇಳಲು ಅವನು ನೇಮಿಸಿದ ಹಾಸಲಿಗಿಂತ ಹೆಚ್ಚಾಗಿ ಏನೂ ಎಳಕೊಳ್ಳಬೇಡಿರಿ ಎಂದು ಅವರಿಗೆ ಹೇಳಿದನು ಸಿಪಿಗಳು ಸಹ ಬಂದು ನಾವು ಏನು ಮಾಡಬೇಕು ಎಂದು ಅವನನ್ನು ಕೇಳಿದಾಗ ಅವನು ಅವರಿಗೆ ಯಾರನ್ನಾದರೂ ಬೆದರಿಸಬೇಡಿರಿ ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸಕೊಳ್ಳಬೇಡಿರಿ ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ ಎಂದು ಹೇಳಿದನು ಹೀಗಿರುವಲ್ಲಿ ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ ಇವನೇ ಆ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು ಯೋಹಾನನು ಅವರೆಲ್ಲರಿಗೆ ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು ಆದರೆ ನನಗಿಂತ ಶಕ್ತನು ಬರುತ್ತಾನೆ ಆತನ ಕೆರೆಗಳ ಬಾರನ್ನು ಬಿಚ್ಚುವದಕು ನಾನು ಯೋಗ್ಯನಲ್ಲ ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಉತ್ತರ ಕೊಟ್ಟನು ಇನ್ನು ಬೇರೆ ಅನೇಕ ಮಾತುಗಳಿಂದ ಅವನು ಇಸ್ರಾಯೇಲ್ ಜನರಿಗೆ ಬುದ್ದಿ ಹೇಳಿ ಸುವಾರ್ತೆಯನ್ನು ಸಾರುತ್ತಿದ್ದನು ಆದರೆ ಉಪರಾಜನಾದ ಹೆರೋದನು ತನ್ನ ಅಣ್ಣನ ಹೆಂಡತಿಯಾದ ಹೆರೋದ್ಯಳ ನಿಮಿತ್ತವಾಗಿಯೂ ತಾನು ಮಾಡಿದ್ದ ಎಲ್ಲಾ ದುಷ್ಕತ್ಯಗಳ ನಿಮಿತ್ತವಾಗಿಯೂ ಯೋಹಾನನಿಂದ ಗದರಿಸಲ್ಪಟ್ಟವನಾಗಿ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿ ತನ್ನ ದುಷ್ಕೃತ್ಯಗಳ ಲೆಕ್ಕವನ್ನು ಇನ್ನೂ ಹೆಚ್ಚಿಸಿದನು ಯೇಸು ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವೂ ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು ಆಗಿದೆ ನೀನು ಪ್ರಿಯನಾಗಿರುವ ನನ್ನ ಮಗನು ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ ಮೂವತ್ತು ವರುಷದವನಾಗಿದ್ದನು ಆತನು ಜನರ ಎಣಿಕೆಯಲ್ಲಿ ಯೋಸೆಫನ ಮಗನು ಯೋಸೆಫನು ಹೇಲಿಯ ಮಗನು ಇವನು ಮತ್ತಾತನ ಮಗನು ಇವನು ಲೇವಿಯ ಮಗನು ಇವನು ಮೇಲ್ಕಿಯ ಮಗನು ಇವನು ಎನ್ನಾಯನ ಮಗನು ಇವನು ಯೋಸೆಫನ ಮಗನು ಇವನು ಮತ್ತತೀಯನ ಮಗನು ಇವನು ಆಮೋಸನ ಮಗನು ಇವನು ನಹೂಮನ ಮಗನು ಇವನು ಎಸ್ಲಿಯ ಮಗನು ಇವನು ನಗ್ಗಾಯನ ಮಗನು ಇವನು ಮಹಾತನ ಮಗನು ಇವನು ಮತ್ತತೀಯನ ಮಗನು ಇವನು ಶಿಮಿಯ ಮಗನು ಇವನು ಯೋಸೇಕನ ಮಗನು ಇವನು ಯೂದನ ಮಗನು ಇವನು ಯೋಹಾನನ ಮಗನು ಇವನು ರೇಸನ ಮಗನು ಇವನು ಜರುಬಾಬೆಲನ ಮಗನು ಇವನು ಸಲತೀಯಲನ ಮಗನು ಇವನು ನೇರಿಯ ಮಗನು ಇವನು ಮೇಲ್ಕಿಯ ಮಗನು ಇವನು ಅದ್ದಿಯ ಮಗನು ಇವನು ಕೋಸಾಮನ ಮಗನು ಇವನು ಎಲ್ಮದಾಮನ ಮಗನು ಇವನು ಏರನ ಮಗನು ಇವನು ಯಹೋಶುವನ ಮಗನು ಇವನು ಎಲಿಯೇಜರನ ಮಗನು ಇವನು ಯೋರೇಮನ ಮಗನು ಇವನು ಮತ್ತಾತನ ಮಗನು ಇವನು ಲೇವಿಯ ಮಗನು ಇವನು ಸಿಮಿಯೋನ ಮಗನು ಇವನು ಯೂದನ ಮಗನು ಇವನು ಯೋಸೆಫನ ಮಗನು ಇವನು ಯೋನಾಮನ ಮಗನು ಇವನು ಎಲಿಯಕೀಮನ ಮಗನು ಇವನು ಮಲೆಯಾನ ಮಗನು ಇವನು ಮೆನ್ನನ ಮಗನು ಇವನು ಮತ್ತಾತನ ಮಗನು ಇವನು ನಾಥಾನನ ಮಗನು ಇವನು ದಾವೀದನ ಮಗನು ಇವನು ಇಶಾಯನ ಮಗನು ಇವನು ಓಬೇದನ ಮಗನು ಇವನು ಬೋವಜನ ಮಗನು ಇವನು ಸಲ್ಮೋನ ಮಗನು ಇವನು ನಹಸ್ಸೋನ ಮಗನು ಇವನು ಅಮಿನಾದಾಬನ ಮಗನು ಇವನು ಅರ್ನೆಯನ ಮಗನು ಇವನು ಯಸ್ರೋನ ಮಗನು ಇವನು ಪೆರಸನ ಮಗನು ಇವನು ಯೂದನ ಮಗನು ಇವನು ಯಾಕೋಬನ ಮಗನು ಇವನು ಇಸಾಕನ ಮಗನು ಇವನು ಅಬ್ರಹಾಮನ ಮಗನು ಇವನು ತೇರನ ಮಗನು ಇವನು ನಹೋರನ ಮಗನು ಇವನು ಸೆರುಗನ ಮಗನು ಇವನು ರೆಗುವನ ಮಗನು ಇವನು ಫೆಲಗನ ಮಗನು ಇವನು ಹೇಬೆರನ ಮಗನು ಇವನು ಸಾಲನ ಮಗನು ಇವನು ಕೈನಾನನ ಮಗನು ಇವನು ಅರ್ಫಕ್ಷಾದನ ಮಗನು ಇವನು ಶೇಮನ ಮಗನು ಇವನು ನೋಹನ ಮಗನು ಇವನು ಲಾಮೆಕನ ಮಗನು ಇವನು ಮತೂಷಲನ ಮಗನು ಇವನು ಹನೋಕನ ಮಗನು ಇವನು ಎರದನ ಮಗನು ಇವನು ಮಹಲಲೀಲನ ಮಗನು ಇವನು ಕೈನಾನನ ಮಗನು ಇವನು ಯನೋಶನ ಮಗನು ಇವನು ಸೇತನ ಮಗನು ಇವನು ಆದಾಮನ ಮಗನು ಇವನು ದೇವರ ಮಗನು